ನಾವು ಹೀಗೆ ಹೇಳುತ್ತೇವೆ ಏನೆಂದು ಹೇಳುತ್ತೇವೆ ಭುವನಂ ಮನೋಮಯಂ ಜಗತ್ತು ಇದು ಹೊರಗ ಇಲ್ಲ ಜಗತ್ತು ಹೊರಗಿಲ್ಲ ಜಗತ್ತು ಒಳಗೆ ಒಂದೇ ಒಂದು ಸುಂದರವಾದ ಎಕ್ಸಸೈಸ್ ಕೂರಿಸ್ಕೊಂಡು ಇದು ಜಗತ್ತು ಹೌದೊಂದು ದಿನ ಇದು ಜಗತ್ತು ಹೌದನ್ನು ಹೂವು ಸ್ವಾಮೀಜಿಯವಾಗಿ ಕೇಳಿಸ್ತಾ ಇದೆ ಅದು ಕೂಡ ಜಗತ್ತು ತಾನ ವೆರಿ ಗುಡ್ ಈ ಹೂವು ನಾನಿವ ಕೇಳ್ತೇನೆ ನೀವು ಈ ಹೂವನ್ನು ಎಲ್ಲಿ ನೋಡ್ತಾ ಇದ್ದೀರಿ ಅಂತ ಕೇಳ್ತೇನೆ ನೀವ್ ನಿಮ್ಮ ಕೈಯಲ್ಲಿ ನೋಡ್ತಾ ಇದ್ದೀರಿ ಅಷ್ಟೇ ತಾನೆ ನಮ್ಮ ಕೈಯಲ್ಲಿ ನೋಡ್ತಾ ಇದ್ದೀರಿ ಅನ್ನೋದನ್ನ ನೀವು ಹೇಗೆ ಹೇಳ್ತೀರ ಕಣ್ಣು ಪ್ರಮಾಣ ಸರಿ ಕಣ್ಣು ಈ ಹೂವನ್ನ ನೋಡ್ತು ಕಣ್ಣು ಹೂವನ್ನ ನೋಡ್ತು ನೀ ನೋಡ್ತಾ ಇದ್ದೀ ಅಂತ ಹೇಳ್ತೀವೋ ನೀವು ಏನನ್ನ ನೋಡ್ತಾ ಇದ್ದೀರಾ ಸಾಮಾನ್ಯವಾದ ನಮ್ಮೆಲ್ಲರ ಅಭಿಪ್ರಾಯ ಸ್ವಾಮೀಜಿ ನಿಮ್ಮ ಕೈಯಲ್ಲಿರುವ ಹೂವನ್ನ ನಾವು ನೋಡ್ತಾ ಇದ್ದೀವಿ ಸ್ವಲ್ಪ ಚಿಂತನೆ ಮಾಡಲಿ ಗೊತ್ತಾಗ್ತದೆ ನಾವು ಈ ಹೂವನ್ನು ನೋಡ್ತಾನೆ ಇಲ್ಲ ಈ ಹೂವಿನ ಚಿತ್ರ ಏನು ನಮ್ಮ ಒಳಗ ಮೂಡಿದೆ ಅದನ್ನು ನೋಡ್ತಾ ಇದ್ದೇನೆ ಇದನ್ನು ಇಲ್ಲ ಈ ಹೂವಿನ ಚಿತ್ರ ಇಂಪ್ರೆಷನ್ ಅಂತ ಹೇಳ್ತಾರೆ ಅದನ್ನ ಅದು ಇಂಪ್ರೆಸ್ ಆಗಿರ್ತದೆ ನಮ್ಮ ಅಂತಃಕರಣದಲ್ಲಿ ಈ ಹೂವು ಇಂಪ್ರೆಸ್ ಆಗ್ತದೆ ಯಾವಾಗ ಕಣ್ಣಿನ ಕಣ್ಣಿನ ದೃಷ್ಟಿ ಈ ಹೂವಿನ ಕಡೆ ಹೋಗ್ತದೆ ಆವಾಗ ಅದು ಕ್ಲಿಕ್ ಆಗ್ತದೆ ಕ್ಲಿಕ್ ಆಗ್ಕೊಳ್ಳೆ ಅಂತಃಕರಣಕ್ಕೆ ಟ್ರಾನ್ಸ್ಫರ್ ಆಗ್ತದೆ ಅಂತಕರಣದಲ್ಲಿ ಕೆಲವು ಕ್ಷಣ ಇರ್ತವೆ ಕೆಲವು ನಿಮಿಷ ಇರ್ತವೆ ಕೆಲವು ದೀರ್ಘಕಾಲದವರೆಗಿರ್ತವೆ ಕೆಲವು ಡೀಪ್ ಇಂಪ್ರೆಷನ್ ಅಂತ ಹೇಳ್ತೀವಿ ಡೀಪ್ ಇಂಪ್ರೆಸ್ ಆಗಿರ್ತವೆ ಇತ್ಯಾದಿ ಇತ್ಯಾದಿ ಸೊ ಈಗ ನಾವು ಏನ್ ನೋಡ್ತಾ ಇದ್ದೀವಿ ಹಾಗಾದ್ರೆ ಇದನ್ನ ನೋಡ್ತಾನೆ ಇಲ್ಲ ನಾವು ಇದು ಏನು ನಮ್ಮ ಅಂತಃಕರಣದಲ್ಲಿ ಮೂಡಿದೆಯೋ ಅದನ್ನ ನಾವು ನೋಡ್ತಾ ಇದ್ದೇವೆ ಈಗ ಹೇಳಿ ನಮ್ಮ ಜಗತ್ತೇಲ್ಲಿದೆ ಒಬ್ಬೊಬ್ಬರಿಗೊಂದು ಥರ ಇದೆಯಲ್ಲ ಜಗತ್ತಿದು ಅಂತಃಕರಣದಲ್ಲಿ ಅವರವರ ಅಂತಃಕರಣದಲ್ಲಿ ಎಂತೆಂತ ಗುಣಗಳ ಪ್ರವೃತ್ತಿಗಳ ಸಂಸ್ಕಾರಗಳ ಬೀಜಗಳಿದೆಯೋ ಅದಕ್ಕೆ ತಕ್ಕಂತೆ ಅವರಿಗೆ ಜಗತ್ತು ಕಾಣಿಸ್ತದೆ ಎಂಟು ಜನ ಆರ್ಟಿಸ್ಟ್ ಮಲಗೊಂಡಕ್ಕೆ ಕರ್ಕೊಂಡು ಬಂದ್ವಿ ಅಲ್ಲಿ ದೂರದಲ್ಲಿ ಗುಡ್ಡ ಮೇಲ ಸಿದ್ದೇಶ್ವರ ದೇವಸ್ಥಾನ ಆ ಗುಡ್ಡದ ಸುತ್ತಲೂ ಎಂಟು ಜನ ಆರ್ಟಿಸ್ಟ್ ನೆಲೆಸಿದ್ವಿ ಎಷ್ಟು ಗುಡ್ಡ ಒಂದೇ ಗುಡ್ಡ ಇದೆ ಈಗ ಅವರಿಗೆ ನಾವು ಪೇಂಟ್ ಮಾಡಲಿ ಕೇಳಿದ್ವಿ ಅವರು ಲ್ಯಾಂಡ್ಸ್ಕೇಪ್ ಅನ್ನ ಪೇಂಟಿಂಗ್ ಮಾಡ್ತಾರೆ ಆ ಎಂಟು ಪೇಂಟಿಂಗ್ ಒಂದೇ ತರ ಇರ್ತವೋ ಬೇರೆ ಬೇರೆ ಯಾಕೆ ಬೇರೆ ಬೇಕ ಒಂದೇ ಗುಡ್ಡ ಅವರವರ ಅವರವರ ನಿಂತಿರುವ ಸ್ಥಾನ ಈ ಒಂದು ಗುಡ್ಡ ಇದರ ಸುತ್ತಲೂ ಎಂಟು ಜನ ಹೆಸರು ಒಬ್ಬೊಬ್ಬ ಸ್ಥಾನವು ಬೇರೆ ಬೇರೆ ಅದಕ್ಕೆ ಆ ಚಿತ್ರ ಬಿಡಿಸ್ತಾರೆ ನಾವು ಯಾವ ಸ್ಥಾನದಲ್ಲಿ ನೋಡ್ತಾ ಇದ್ದೀವಿ ನಮ್ಮ ಅಂತಃಕರಣದಲ್ಲಿ ಯಾವ ಸ್ಥಾನದಲ್ಲಿ ಸಾತ್ವಿಕವಾದ ಸ್ಥಾನಗಳಿದೆಯವೋ ಸಂಸ್ಕಾರ ಯುಕ್ತವಾದ ಸ್ಥಾನಗಳಿದೆಯೋ ಕುಸಂಸ್ಕಾರವೋ ಸಾತ್ವಿಕ ಸಂಸ್ಕಾರವೋ ದುಷ್ಟ ಸಂಸ್ಕಾರವೋ ನೈತಿಕ ಸಂಸ್ಕಾರವೋ ಯಾವ ಸಂಸ್ಕಾರದಲ್ಲಿ ನಾವು ಇದ್ದುಕೊಂಡು ಈ ಜಗತ್ತನ್ನ ನಾವು ಜಗತ್ತು ಅಂತ ಅನುಭವಿಸ್ತಾ ಇದ್ದೇವೋ ಅವರವರಿಗೆ ಅವರವರ ಸಂಸ್ಕಾರಗಳಿಗೆ ತಕ್ಕಂತೆ ಈ ಜಗತ್ತು ಭಿನ್ನ ಭಿನ್ನವಾಗಿರುತ್ತೆ जगत् सहजवा भिन्न भिन्न प्रश्ने बेरे जगत स्वजातीय भेद विजातीय भेद स्वगत भेद स्वजातीय भेदू ಆದರೆ ಮಲ್ಲಿಗೆ ಹೂನೆ ಬೇರೆ ಸಂಪಿಗೆ ಹೂನೆ ಬೇರೆ ಗುಲಾಬಿ ಹೂನೆ ಬೇರೆ ಅವೆಲ್ಲವೂ ಒಂದೇ ಜಾತಿಗೆ ಸೇರಿದ್ವೆ ಎಲ್ಲ ಹೂಗಳು ಒಂದೇ ಜಾತಿಗೆ ಸೇರಿದವೆ ಆದರೂ ಕೂಡ ಹೂವು ಎನ್ನುವ ಜಾತಿಗೆ ಸೇರಿದ್ದರೂ ಆ ಹೂವಿನಲ್ಲಿಯೇ ಒಂದಕ್ಕೆ ಒಂದು ಭಿನ್ನವಾಗಿರುತ್ತದೆ ಇದಕ್ಕೆ ಸ್ವಜಾತಿಯ ಭೇದ ಇನ್ನು ವಿಜಾತೀಯ ಭೇದ ಹೂವೇ ಬೇರೆ ಹಣ್ಣೇ ಬೇರೆ ಹಣ್ಣು ಬೇರೆ ವೃಕ್ಷ ಬೇರೆ ಇದು ವಿಜಾತೀಯ ಭೇದ ವೃಕ್ಷಗಳ ಜಾತಿನೇ ಬೇರೆ ಹಣ್ಣುಗಳ ಜಾತಿನೇ ಬೇರೆ ನದಿಗಳ ಜಾತಿನೇ ಬೇರೆ ಪರ್ವತಗಳ ಜಾತಿನೇ ಬೇರೆ ಇದು ವಿಜಾತಿಯ ಭೇದ ಇನ್ನು ಸ್ವಗತ ಬೇದ ಒಂದೇ ಹೂವಿನಲ್ಲಿ ಹೌದ ಕುಸುಮಗಳು ಬೇರೆ ಪಕಳಿಗಳು ಬೇರೆ ತುಂಬು ಬೇರೆ ಎಲೆ ಬೇರೆ ಇದೇನಿದು ಸ್ವಗತ ಭೇದ ತನ್ನೊಳಗೆ ಅನೇಕ ಅನೇಕ ಭೇದ ಇಷ್ಟು ಭೇದಗಳಿಂದ ಕೂಡಿದ ಇದು ಜಗತ್ತು ಆ ಪ್ರಶ್ನೆ ಬೇರೆ ಆದರೆ ಇಂತಹ ಭುವನ ಇಂತಹ ಈ ಜಗತ್ತು ಇದು ಏನು ಈಗ ನಮ್ಮ ಅನುಭವಕ್ಕೆ ಬರ್ತಾ ಇದೆ ಅಂತ ಹೇಳ್ತೀವಿ ಅದು ಅನುಭವ ಎಲ್ಲಿ ಅನುಭವಕ್ಕೆ ಬರ್ತಾ ಇದ್ರೆ ಅಂತಃಕರಣದಲ್ಲಿ ಅನುಭವಕ್ಕೆ ಬರ್ತದೆ ಹೀಗಾಗಿ ಅಂತಃಕರಣವು ಎಚ್ಚರವಾದಾಗ ಜಗತ್ತು ಎಚ್ಚರವಾಗ್ತದೆ ಅಂತಃಕರಣವು ಇನ್ನೂ ನಿದ್ದಿಸ್ತಾ ಇದ್ದಾಗ ಜಗತ್ತು ಇರೋದೇ ಇವರೆಲ್ಲ ಇದ್ದಾಗ ಅವರು ಲೇಟ್ ರತೀಸ್ ಲೇಟ್ ಆಗಿ ಹೇಳೋದು ಅವರಿಗೆ ಜಗತ್ತು ಯಾವಾಗ ಶುರು ಆಗ್ತದೆ ಅವ್ರಿಗೆ ಎದ್ದಾಗ ಶುರು ಆಗ್ತದೆ ಅವರಿಗೆ ಹೆಚ್ಚರಾದ್ರೂ ಶುರು ಆಗ್ತದೆ ಅಲ್ಲಿ ಹೀಗಾಗಿ ಇಲ್ಲಿ ಸ್ಪಷ್ಟವಾಗಿ ರಮಣನು ಹೇಳುತ್ತಾರೆ ಮನೋಮಯಂ ತದ್ಭುವನ ಮನೋಮಯಂ ಆ ಜಗತ್ತನ್ನು ಏನಿದೆಯೋ ಅದು ಪೂರ ಮನೋಮಯಂ ಮನಸ್ಸಿನ ತುಂಬ ತುಂಬಿಕೊಂಡಿಟ್ಟಿದೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇಂದ್ರಿಯಗಳ ಮೂಲಕವಾಗಿ ಅನುಭವಿಸಿದಂತಹ ವಿಷಯಗಳು ಆ ವಿಷಯಗಳ ಇಂಪ್ರೆಷನ್ಗಳು ವಾಸನಗಳು ಪ್ರವೃತ್ತಿಗಳು ಅನಿಸಿಕೆಗಳು ವೃತ್ತಿಗಳು ಧರ್ಮ ಅಧರ್ಮ ಸುಖ ದುಃಖ ಎನ್ನುವ ಅನಿಸಿಕೆ ಧರ್ಮ ಅಧರ್ಮ ಎನ್ನುವ ನೀತಿ ಪಾಪ ಪುಣ್ಯ ಅನ್ನುವಂತಹ ಫಲಗಳು ಎಲ್ಲವೂ ತುಂಬಿಕೊಂಡಿದೆ ಅದು ಎವ್ರಿ ಸೆಕೆಂಡ್ ಅಪ್ರದಯ ಅಪ್ಡೇಟ್ ಆಗೋದು ನಿಮ್ಗೆ ಕಾಣುವುದಿಲ್ಲ ಆದ್ಮೇಲೆ ಕಾಣಿಸ್ತದೆ ಹೌದು ಕಂಪ್ಯೂಟರ್ ಕೂಡ ಅಪ್ಡೇಟ್ ಆಗ್ತಾ ಇರೋದು ನೀವು ಕಾಣೋದಿಲ್ಲ ಅಪ್ಡೇಟ್ ಆದ್ಮೇಲೆ ಆ ತಗೊಂಡನು ಕಂಡುಬೋದು ಹಾಗೆ ಇಲ್ಲಿ ಕೂಡ ಈ ಪ್ರಾಸೆಸ್ ಹೆಂಗಾಗ್ತದೆ ನಮ್ಗೆ ಕಾಣಿಸೋದಿಲ್ಲ ಅದು ಸೈಲೆಂಟ್ ಆಗಿ ಪ್ರಾಸೆಸ್ ಆಗ್ತಾ ಇರುತ್ತೆ ಫಲ ಆಮೇಲೆ ಕಂಡುಬೋದು ಏನ್ ಚಂದಾಗಿತ್ತಲ್ಲ ದ್ರಾಕ್ಷ ಏನು ರುಚಿಯಾಗಿತ್ತದ ಅದು ಯಾವಾಗ ಪ್ರಾಸೆಸ್ಸಿಂಗ್ ಅನ್ನ ನಿಂತ ಕಾಣುವುದಿಲ್ಲ ಗೊತ್ತಾಗ ಪ್ರಾಸೆಸ್ ಅಂತ ಕಂಡ ಅದಕ್ಕೆ ಅವ್ರು ಹೇಳ್ತಾರೆ ಈ ಭುವನ ಈ ಜಗತ್ತೇನಪ್ಪ ಇದಷ್ಟು ಮನೋಮಯಂ ಓಕೆ ಇಂತಹ ಈ ಜಗತ್ತು ನಮಗೆ ಯಾವಾಗ ಪ್ರಾಪ್ತವಾಗುತ್ತದೆ ಅರ್ಥ ಇದು ನಮಗೆ ಅನುಭವಕ್ಕೆ ಯಾವಾಗ ಲಭ್ಯವಾಗುತ್ತದೆ ಮನೋಮಯ ಅಂತ ಒಪ್ಪ ಮುಂಚೆ ಆಗುತ್ತಾನ ಸಿಗ್ತ ಎಲ್ಲವೂ ಮನೋಮಯ ಪುತ್ರ ಏನು ಸಿಗ್ತದ ನೋಡಲು ಧಿಯಾ ಸಹೋದೇತಿ ುಕಸ್ತೋ ಧೀ ಪ್ರವಿಕ್ಷಯಾಮೂರ್ಣ ಸದ್ವಸ್ತು ಜನ್ಮಕ್ಷಯ ಶೂನ್ಯಕೂನ್ ಧಿ ಸವೋತಿ ಧಿಸ್ತೇತಿ ಲೋಕಸ್ತೋ ಧೀ ಪ್ರವಿ ಕ್ಷಯಾಮಪೂರ್ಣ ೂನ್ಯಸ್ ಜಿ ಬುಧ್ಯಾ ಅಂತಃಕರಣೆಯ ಪೂರ್ವದಲ್ಲಿ ಧಿ ಶಬ್ದ ಹಾಕಿದ್ದರೂ ಕೂಡ ಆ ಧಿ ಶಬ್ದದ ಅರ್ಥಕ್ಕೆ ಮಾತ್ರ ನಾವು ನಿಂತುಕೊಳ್ಬಾರ್ದು ಏಕೆಂದರೆ ಅಂತಃಕರಣದಲ್ಲಿ ಬುದ್ಧಿವೃತ್ತಿಗಳು ಮಾತ್ರ ಬಂದು ಹೋಗುವುದಿಲ್ಲ ಸಂಶಯ ಸಂದೇಹ ಪ್ರಶ್ನೆ ಸುಖ ದುಃಖ ಅನಿಸಿಕೆಗಳು ಫೀಲಿಂಗ್ಸ್ಗಳು ಕರುಣ ದಯ ಈ ಹೊತ್ತು ಏನಿವೆಯೋ ಇವು ಅಂತಃಕರಣದಲ್ಲೇ ಬಂದ್ ಬಂದು ಹೋಗ್ತವೆ ಅಂತಕರಣದಲ್ಲಿ ಬಂದು ಹೋಗುವ ವೃತ್ತಿಗಳು ಸಮುದ್ರದ ಮೇಲಿನ ತೆರೆಗಳಂತೆ ಇವನ್ ದಿಸ್ ಆಲ್ಸೋ ರಮಣ ಮೇಕ್ಸ್ ವೆರಿ ಕ್ಲಿಯರ್ ಬೇರೆ ಇನ್ನು ಯಾವ ಗ್ರಂಥಿಗಳಲ್ಲಿ ಇಷ್ಟು ಕ್ಲಾರಿಟಿ ನೀವು ಸಿಗುವುದಿಲ್ಲ ಅಷ್ಟು ಕ್ಲಾರಿಟಿ ಇರೋದು ಅಂತಕರಣದಲ್ಲಿ ಈಗ ವೃತ್ತಿ ಅಂದ್ರೆ ನೀವು ಮೊದಲು ಅದನ್ನು ನೋಡೋಣ ಅಂದ್ರೆ ಆನೆ ಈಗ ಯಾರ್ಯಾರಿಗೆ ಆನೆಯ ಅನುಭವ ಇದೆಯೋ ಆನೆ ನೋಡಿ ನೋಡಿದ ಹೌದಾ ಆನೆ ಅಂದಾಗ ನಮ್ಮ ಮನಸ್ಸಿನೊಳಗೆ ನಮ್ಮ ಒಳಗೆ ಒಂದು ಚಿತ್ರ ಮೂಡ್ತದೋ ಇವಳು ಸಂಪಿಗೆ ಹೂವು ಬೆಕ್ಕು ನಾಯಿ ಚಿಕ್ಕಪ್ಪ ಯಾರು ಚಿಕ್ಕ ಪಿದಾನಮ್ಮ ದೊಡ್ಡಪ್ಪ ಅಮ್ಮ ತಂದೆ ಒಳಗ ಚಿತ್ರ ಮೂಡ್ತ ಅದೇನು ಚಿತ್ರ ಮೂಡ್ತದ ಅದನ್ನ ವೃತ್ತಿ ಅಂತ ಕರಿ ಏನು ಭಾರಿ ದೊಡ್ಡ ವಿಷಯನಲ್ಲಿದೆ ಭಾರಿ ಸುಲಭ ಅದು ವೃತ್ತಿ ಈ ವೃತ್ತಿ ಪ್ರಮುಖವಾಗಿ ಎರಡು ರೀತಿ ಒಂದು ಶಬ್ದ ವೃತ್ತಿ ಇನ್ನೊಂದು ದೃಶ್ಯ ವೃತ್ತಿ ಆನೆ ಅಂದಾಗ ನಮ್ಮಲ್ಲಿ ಚಿತ್ರ ಮುಂಚಲೋ ಅದು ಎಂತ ವೃತ್ತಿ ಅದು ದೃಶ್ಯ ವೃತ್ತಿ ದೃಶ್ಯ ಬೆಟ್ ದೃಶ್ಯ ಭೂ ದೃಶ್ಯ ಹೌದಾ ಮತ್ತೊಂದು ವೃತ್ತಿ ಇದೆ ಅದಕ್ಕೆ ಶಬ್ದ ವೃತ್ತಿ ಅಂತ ಬರೀ ಈಗ ನಮ್ಮಲ್ಲಿ ಬೆರಳು ಕಾಣಿಸ್ತಾವೋ ಅಥವಾ ಶಬ್ದ ಅಲ್ಲಿ ಮೂಡುತ್ತದೆ ಬೆರಳು ಕೈ ಯಾವುದು ಮೂಡುವುದಿಲ್ಲ ಏನ್ ನೋಡ್ತದೆ ಶಬ್ದ ಅದಕ್ಕೆ ಶಬ್ದ ವೃತ್ತಿ ಅಂತ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶಬ್ದ ರಾಮ ರಾಮ ರಾಮ ರಾಮ ರಾಮ ರಾಮ ಏನ್ ನೋಡ್ಲಿಕ್ಕೆ ಬರ್ತದೆ ಹೌದಾ ಈಗ ಕೃಷ್ಣನ ಚಿತ್ರ ದೃಶ್ಯವು ಎದುರುಗಡೆನೆ ಇರಬೇಕಂತಲ್ಲ ನಾನು ನನ್ನ ಚಿಕ್ಕಪ್ಪನನ್ನ ಹೇಗೆ ಸ್ಮರಿಸಿಕೊಡ್ತೇನೋ ಹಾಗೆ ಕೃಷ್ಣನನ್ನು ಕೂಡ ಸ್ಮರಿಸ್ಕೋಬಹುದು ಕ್ಯಾಲೆಂಡರ್ ಕೃಷ್ಣ ಆ ಪ್ರಶ್ನೆ ಬೇರೆ ನಾವು ಯಾರು ಕೃಷ್ಣ ನೋಡಿ ನಾವು ಲಭ್ಯ ಕೃಷ್ಣ ಯಾರು ಹೌದು ಸುಳ್ಳ ಸುಳ್ಳಲ್ಲ ಹಾ ಸೀರಿಯಲ್ ಕೃಷ್ಣ ಟಿವಿ ಸೀರಿಯಲ್ ಕೃಷ್ಣ ರಾಮಾಯಣ ಟಿವಿ ರಾಮಾಯಣ ಕೃಷ್ಣ ರಾಮ ಚಿಕ್ಕ ಹೌದಾ ಶಬ್ದ ವೃತ್ತಿ ದೃಶ್ಯ ವೃತ್ತಿ ಈ ಶಬ್ದ ವೃತ್ತಿ ದೃಶ್ಯ ವೃತ್ತಿ ಇವೆಲ್ಲವುಗಳ ಇಂಪ್ರೆಷನ್ಸ್ ನಮ್ಮಲ್ಲಿ ಒಳ್ಕೊಂಡಾಗೋ ಅವುಗಳನ್ನ ನಾಲ್ಕು ಭಾಗವಾಗಿ ಒಂದು ಮನಸು, ಒಂದು ಬುದ್ಧಿ ಒಂದು ಚಿತ್ತ ಇನ್ನೊಂದು ಅಹಂಕಾರ ಇವು ನಾಲ್ಕು ಕೋಣೆಗಳಲ್ಲ ಅಂತಕರಣ ಎನ್ನುವ ಒಂದು ಮನೆಯಲ್ಲಿ ನಾಲ್ಕು ಭಾಗಗಳು ಪಾರ್ಟಿಷನ್ ಆಗಿದ್ದೆ ಆದರೆ ಒಂದು ಪಾರ್ಟಿಷನ್ ಮನಸ್ಸು ಒಂದು ಪಾರ್ಟಿಷನ್ ಬುದ್ಧಿ ನಿಮ್ಮ ಕುಂತರ ಮತ್ತೆ ಈ ಅಧ್ಯಾತ್ಮ ಚಿಂತನೆ ಒಳಗೆ ಡೈವರ್ಷನ್ ಬಂತು ಡೈವರ್ಷನ್ ಮಾಡ್ತದೆ ಅಂದ್ರೆ ನಮಗೆ ಒಂದ್ ಕಡೆ ಖುಷಿ ಆಗ್ತದೆ ಅವ್ರ ಜೊತೆ ವಾದ ಮಾಡ್ಲಿಕ್ಕೆ ಇನ್ನೊಂದು ಕಡೆ ಬಹಳ ಫೀಲ್ ಆಗ್ತದೆ ತಾನ ಪುಸ್ತಕ ಅಂತಕರಣವನ್ನ ಡಿವಿಷನ್ ಮಾಡ್ಲಿಕ್ಕೆ ಬರುವುದಿಲ್ಲ ಅಂತಕರ್ಣವನ್ನು ಪಾರ್ಟಿಷನ್ ಮಾಡ್ಲಿಕ್ಕೆ ಬರಂಗಿಲ್ಲ ಅಂತಃಕರಣ ಕರಣ ಅಂದ್ರೆ ಏನಪ್ಪ ದೇವರೇ ಮೊದಲು ಅದನ್ನು ಹೇಳು ಕರಣ ಅಂದ್ರೆ ಏನು ಕರಣ ಅಂದ್ರೆ ಉಪಕರಣ ಇನ್ಸ್ಟ್ರೂಮೆಂಟ್ ಅಂತಃಕರಣ ಅಂದ್ರೆ ಏನು ಒಳಗಿರುವ ಒಂದು ಉಪಕರಣ ಎಷ್ಟು ಸುಲಭದನ್ನು ಈ ಒಳಗಿರುವ ಉಪಕರಣ ಈ ಲಿವರು ಕಿಡ್ನಿ ಅಂಗ ಸ್ಥೂಲ ಅಲ್ಲ ಇದು ಹೆಂಗದ ಅತಿ ಸೂಕ್ಷ್ಮ ಕೈಗೆ ಸಿಗುವುದಿಲ್ಲ ಇದು ಒಂದು ಅಂತಕರಣ ಈ ಹಂತಃಕರಣ ಕಲ್ಪಿಸಿಕೊಡಿ ಒಂದು ಸ್ಕ್ರೀನ್ ಒಂದು ಸಿನಿಮಾ ಸ್ಕ್ರೀನ್ ಜಸ್ಟ್ ಸಿಂಪಲ್ ಸ್ಕ್ರೀನ್ ಆ ಸ್ಕ್ರೀನ್ ಮೇಲೆ ಅನೇಕ ಚಿತ್ರಗಳು ಸ್ಕ್ರೀನ್ ಇಲ್ಲದೆ ಚಿತ್ರ ಮೂಡ್ಲಿಕ್ಕೆ ಸಾಧ್ಯವು ಸ್ಕ್ರೀನ್ನಲ್ಲಿ ಚಿತ್ರ ಮೂಡಿದಾಗ ಸ್ಕ್ರೀನ್ನಲ್ಲಿ ಏನಾದರೂ ವ್ಯತ್ಯಾಸ ಆಗ್ತದೆ ಭಾರಿ ಮಳೆ ಬಂತ ಸ್ಕ್ರೀನ್ ತೊಯ್ದಿಲ್ಲ ಮಷಿನ್ ಗನ್ ಎ ನಿಂದ ನಾನ್ ಸ್ಟಾಪ್ ದಾಳಿ ಆಗ್ತದೆ ಸ್ಕ್ರೀನಿಗೆ ಬಿದ್ದಿಲ್ಲ ಸ್ಕ್ರೀನ್ ಇಲ್ಲದೆ ನೀವು ಯಾವೂ ಜರುಗುವುದಿಲ್ಲ ಹಾಗೆ ಈ ಅಂತಃಕರಣ ಇದೊಂದು ಸ್ಕ್ರೀನ್ ಇದ್ದ ಈ ಸ್ಕ್ರೀನ್ ಮೇಲೆ ಈ ವೃತ್ತಿಗಳು ನಾನ್ ಸ್ಟಾಪ್ ದಾಳಿ ಮಾಡ್ತಿತ್ತು ಮುಟ್ಟ ಮುಟ್ಟು ಬೇಕು ಬೇಡ ಇಷ್ಟ ಅನಿಷ್ಟ ಧರ್ಮ ಅಧರ್ಮ ಪಾಪ ಪುಣ್ಯ ಒಳ್ಳೆಯದು ಕೆಟ್ಟದು ಒಂದ ಎರಡ ಎಷ್ಟು ಖರ ದಾಳಿ ಪ್ರತಿ ಕ್ಷಣವೂ ದಾಳಿ ಆಗ್ತಾ ಇರ್ತದೆ ಈ ದಾಳಿ ಆಗಲಿಕ್ಕೆ ಐದು ದ್ವಾರಗಳು ಕಣ್ಣು ಕಿವಿ ಮೂಗು ನಾಲಿಗೆ ತ್ವಚೆ ಐದು ದ್ವಾರಗಳು ಈ ಐದು ದ್ವಾರಗಳ ಮೂಲಕವಾಗಿ ನಮಗೆ ದಾಳಿ ಆಡಳಿಕೆ ಅವಕಾಶ ಮಾಡಿಕೊಳ್ಳುವಂತಹ ಐದು ವಿಷಯಗಳು ಶಬ್ದ ಸ್ಪರ್ಶ ರೂಪ ರಸ ಈ ವಸ್ತು ಈ ದಾರಿಗಳ ಮೂಲಕವಾಗಿ ದಾಳಿ ಆಗ್ತಾ ಇರ್ತದೆ ಅವು ಏನು ದಾಳಿ ಆಗ್ತಾ ಇರ್ತ ಅವಾಗೆಲ್ಲ ಅವು ವೃತ್ತಿ ರೂಪದಲ್ಲಿ ನಮ್ಮಲ್ಲಿರ್ತವೆ ಈ ವೃತ್ತಿಗಳನ್ನ ಅವುಗಳ ಅವುಗಳ ಗುಣಗಳ ಆಧಾರದ ಮೇಲೆ ನಾಲ್ಕು ಭಾಗವಾಗಿ ವಿಂಗಡಿಸಿದ್ದಾರೆ ಗುಣಗಳ ಭಾಗ ಸಂಶಯ ಅಂತ ಒಂದು ವೃತ್ತಿ ಸಂದೇಹ ಅಂತ ಒಂದು ವೃತ್ತಿ ದುಃಖ ಅನ್ನೋ ಒಂದು ವೃತ್ತಿ ಸುಖ ಅನ್ನೋ ಒಂದು ವೃತ್ತಿ ಅನಿಸಿಕೆ ಅನ್ನೋ ವೃತ್ತಿ ಮಾತ್ಸರ್ಯ ಅನ್ನೋ ಒಂದು ವೃತ್ತಿ ಇವಷ್ಟೂ ಸೇರಿಸಿ ಒಂದೇ ಹೆಸರು ಇಂತಹ ಗುಣಗಳಿಂದ ಕೂಡಿದ ಯಾವುದೇ ವೃತ್ತಿ ಯಾವ ಕ್ಷಣ ಅಲ್ಲಿ ಬರ್ತದೆ ಆ ಕ್ಷಣ ಅಂತಕರಣದ ಹೆಸರು ಮನಸು ಅಂತಕರಣದ ಹೆಸರು ಮನಸು ನಿಶ್ಚಯವಾದಂತಹ ವೃತ್ತಿ ಬಂದಾಗ ಖಚಿತವಾಗಿದೆ ಹೀಗೆ ಅದಕ್ಕೇನಂತಾರೆ ಅಂತಕರಣದ ಹೆಸರು ಬುದ್ಧಿ ನಾವು ಈಗಾಗಲೇ ಆಗಿರುವ ಅನುಭವವನ್ನ ಸ್ಮೃತಿಗೆ ತಂದುಕೊಂಡು ಹೇಳ್ತೀವಿ ಆವಾಗಕ್ಕೆ ಚಿತ್ತ ಯಾರು ಪ್ರಶ್ನಿಸಿದರು ಯಾರು ಸಂದೇಹಿಸಿದರು ಯಾರು ಸಂಶಯಿಸಿದರು ಅಂತ ಪ್ರಶ್ನಿಸಿದರೆ ನಾನು ಪುತ್ರ ಕೊಡ್ತೀನಿ ಯಾರು ನಿಶ್ಚಯ ಮಾಡಿದರು ಅಂದ್ರೆ ನಾನು ಪುತ್ರ ಯಾರ ಸ್ಮೃತಿಗೆ ತಂದುಕೊಂಡ್ರು ನಾನು ಈ ನಾನು ಇದು ಅಹಂಕಾರ ಇವನ್ನ ಯಾವ ಕಾಲಕ ಯಾವ ವೃತ್ತಿ ಅಂತ ಯಾರಿಗೂ ಹೇಳಿ ಕೂಡ ಮಾತ್ರ ಸತ್ಯ ನಾವು ಪ್ರತಿ ಕ್ಷಣವೂ ಕೂಡ ನಮ್ಮ ಜೀವನ ಯಾರ ಜೊತೆ ಇರ್ತದೆ ವೃತ್ತಿಯ ಜೊತೆ ಇರ್ತದೆ ಪ್ರತಿಕ್ಷಣವು ವೃತ್ತಿಯದು ವೃತ್ತಿಯದು ವೃತ್ತಿಯದು ವೃತ್ತಿಯದು ಇದು ಅಂತಕರ ಇಲ್ಲಿ ವೃತ್ತಿಗಳು ಮೂಡುತ್ತವೆ ಈಗ ನಾವು ವೃತ್ತಿಗಳ ಜೊತೆನೇ ಇದ್ದರಿಂದಾಗಿ ವೃತ್ತಿಗಳಿಂದ ಮುಂದಿನ ಪ್ರಯಾಣ ಇಲ್ಲಿ ಮತ್ತೆ ವೃತ್ತಿನೇ ಆ ಬ್ರಹ್ಮಲ್ಲಿ ಇನ್ನೊಂದು ತಿಶ್ರಾಂತಿ ಅನ್ನೋದ ಇಲ್ಲ ನನಗೆ ಜಿಗಿದಂತ ಜಿಗಿದ ಅರ್ಥ ಮಾಡ್ಕೊಳ್ಳಿ ಬಹಳ ಸೂಕ್ಷ್ಮವಾದ ವಿಷಯ ತಗೊಳ್ತಾರೆ ಅರ್ಥ ಮಾಡ್ಕೊಳ್ಳಿ ಮನೆಯಲ್ಲಿ ಪುಸ್ತಕದಲ್ಲಿ ಉದಾಹರಣೆ ಸಿಗುವುದು ಮನೆಯಲ್ಲಿ ತಂದೆ ಮಲಗಕ್ಕಿ ಮುಂಚ ದೊಡ್ಡ ಮಗಳಿಗೆ ಕೇಳ್ತಾನೆ ಎಲ್ಲ ಹೆ ಕೇಳ್ತಾನೆ ಮುಂದಿನ ಬಾಗಲ ಹಾಕಿದೆಯಾ ಸಹಜ ನೀವೆಲ್ಲ ನಿಮ್ಮ ಕೇಳುತ್ತೆ ಇಲ್ಲ ನಿಮ್ಮ ಮಗ ಹಾಕ್ತೀನಿ ಅಂತ ಹೇಳಿದ್ದೀನಿ ನಿಮ್ಮ ಮಗ ನಿಮ್ಮ ಮಗ ಹಾಕ್ತೀನಿ ಅಂತ ಹೇಳಿ ಏನಾ ರಾಗ್ಲೇ ಹಾಕಿದೀನಾ ಅವ್ ಚಂದ್ರ ತಾನೆ ಉತ್ತರ ಕೊಡು ಸರಿ ಹೋಗ್ಲಿಬರು ಅಂತ ಮತ್ತೊಂದು ಇಬ್ಲಿಕ್ಕೆ ಆಗ್ತಾರೆ ಯಾರು ಉತ್ತರ ಕೊಡೋದು ಮನೆಯಲ್ಲಿ ಟಿವಿ ಟೇಪ್ ಕಾರು ಎಲ್ಲ ತಂದಿಟ್ಟವ್ರು ಯಾರು ಇದು ಏನಾದ್ರು ಕೊಳ್ಳೆ ಹೋದಷ್ಟು ಹೀಗಾಗಿ ಇವನೇನ್ ಮಾಡ್ತಾನೆ ಎಲ್ಲರ ಹಣೆ ಬರಗಿಷ್ಟೆ ಅಂತ ಶಪಿಸಿ ಹೋಗಿ ಈಗ ಅವನು ಬಾಗಿಲು ಹಾಕಿದಾರೋ ಇಲ್ಲೋದು ಚೆಕ್ ಮಾಡ ನಮ್ಮ ಬಾಗಿಲುಗಳ ಸುಲಭವಾಗಿ ಚೆಕ್ ಆಗಬೇಕು ಎಗೆ ಮೇಲ್ ಒಂದು ಕೆಳಗೊಂದು ಅಡ್ಡವೊಂದು ಇದ್ದವೊಂದು ಇದೆಲ್ಲ ಮುಗಿದ ಮೇಲೆ ಡೋರ್ ಲಾಕ್ ಎಲ್ಲ ನುಗಿದ ಮೇಲೆ ಆಮೇಲೆ ಒಂದು ಅಡ್ಡನಿಗು ಈಗ ಇವನು ಅಷ್ಟು ಚೆಕ್ ಮಾಡ್ಬೇಕು ಎಲ್ಲ ಹಾಕಿದಾಗೆ ಕಾಣಿಸ್ತದೆ ಆದ್ರೂ ಕೂಡ ವಿಶ್ವಾಸ ಇಲ್ಲ ಬೋಲ್ಟ್ ಹಾಕಿದ್ದಿರ್ತದ ಆದ್ರೂ ಒಳಗೋಗುದಲ್ಲ ಬರಬಹುದು ಅಚಿಣಕ ಹಾಕಿದ್ದಿರ್ತದೆ ಅದು ಹಾಕಿದ್ದ ಇರ್ತದೆ ಆದ್ರದು ಒಳಗೋಗುದಿಲ್ಲ ಬರಬಹುದು ಅದಕ್ಕೆ ಅವನ್ ಏನ್ ಮಾಡ್ತಾನೆ ಅವನು ಹಾಕಿದ್ದನ್ನ ತಗಿದು ಪುನಃ ಎಲ್ಲಾ ವಾಕ್ಗಳು ಈವನ್ ಗೋದ್ರೇಜ್ ಲಾಕ್ ಸಹಿತ ತೆಗೆದು ಮತ್ತ ಹಾಕಿ ಜಗತ್ತು ನಮಗೆ ಇಷ್ಟು ನಿಶ್ಚಯ ನೋಡ್ಕೊಂಡು ಈಗ ವಾಪಸ್ ಬಂದ ವಾಪಸ್ ಬಂದ ಮೇಲೆ ಅವಳ ಸುಮನ ಮಲ್ಕೊಂಡಿದ್ರು ಮಡ್ಕೋಬೇಕ ಇಲ್ಲ ಏನ್ ಮಾತ್ರ ಮಾಡ್ಲು ನೀವು ನಿನ್ ನಿನಗೆ ಹೇಳಿಕ್ಕಾಗುದು ಮಿತ್ರ ಸುಮನ ಅಷ್ಟೇ ಆ ಏನ್ರಿ ಬಗ್ಲ ಬಂದ್ರೆ ಎಷ್ಟು ಸಿಟ್ಟು ಬಂದಿರ್ಬೇಕು ಅವರಿಗೆ ಹೆಜುಗ ಹಾಕಿದ್ದೇನೆ ಇದು ಒಂದು ಉದಾಹರಣೆ ಹಾಸ್ಯಕ್ಕಾಗಿ ಹೇಳಿದ್ದಲ್ಲ ಇವ್ರಿಗೆಷ್ಟು ಪಾಠ ಇದೆ ನೋಡು ಹೀಗೆ ಬಾಗಿಲು ಹಾಕಿದ ಹಾಗೆ ಕಾಣಿಸ್ತದೆ ಆದ್ರೆ ಹಾಕಿದೇನೋ ಇಲ್ಲೋ ಚಿಲ್ಕ ಹಾಕಿದೇನೋ ಇಲ್ಲೋ ಲಾಕ್ ಆಗಿದೆಯೋ ಇಲ್ಲೋ ಸಂಶಯ ಇಲ್ಲೋ ಈವಾಗ ಅಂತ ಕಣದ ಹೆಸರೇನು ಮನಸ್ಸು ಮನೆ ನಾನು ಆ ಲಾಕ್ ಅನ್ನ ಜಗ್ಗಿ ಜಗ್ಗಿ ನೋಡ್ತೀನಿ ಪುನಃ ತಗದ ಮೊತ್ತ ಹಾಕ್ತೀನಿ ಎಲ್ಲ ಕಡೆಗೂ ಚೆಕ್ ಮಾಡ್ತೀನಿ ಈಗೇನಾಯ್ತು ಅಪ್ಪ ಡೆಫಿನೆಟ್ಲಿ ನಾನು ಹಾಕಿದ್ದೀನಿ ಇವಾಗೇನು ಅಂತ ಕಳೆದಿಸಲು ಇದೇ ಬುದ್ಧಿ ಇದೇ ಸಂಶಯಾತ್ಮಕವಾದ ಮನಸ್ಸು ಎಲ್ಲವನ್ನು ಅವುಗಳ ಇಂಪ್ರೆಷನ್ ಇಟ್ಕೊಂಡು ನಾನು ಇಲ್ಲಿ ಬರ್ತೀನಿ ಅವಾಗ ತಾಯಿ ಕೇಳ್ತಾಳೆ ಹಾಕಿದ್ವಾ ಈಗ ಹಾಕಿದ್ರ ಆದಾಗ ಇವನೇನ್ ಮಾಡ್ತಾನೆ ಮತ್ತೆ ನೋಡ್ಲಿಕ್ಕೆ ಹೋಗ್ತಾನೆ ಮಾಡ್ತಾನೆ ಅದು ನಿಶ್ಚಯ ಮಾಡಿದ್ದಲ್ವೋ ಅದನ್ನ ಸ್ಮೃತಿಗೆ ತಂದುಕೊಡ್ತಾನೆ ಸ್ಮೃತಿಗೆ ತಂದುಕೊಂಡು ಹಾಕಿದ್ದೀನಿ ಹೌದು ಯಾರು ಸಂಶಯಪಟ್ಟರು ನಾನು ಯಾರು ನಿಶ್ಚಯಿಸಿದರು ನಾನು ಯಾರ ಸ್ಮುದ್ಧಿಗೆ ತಂದುಕೊಂಡ್ರು ನಾನು ಇವನ್ ಯಾರ ಅಹಂಕಾರ ಹೌದ ಈ ಅಂತಃಕರಣದಲ್ಲಿ ಅಹಂಕಾರ ಸಹಿತವಾದ ಮನಸು ಬುದ್ಧಿ ಇವೆಲ್ಲ ಚಿತ್ತ ಇವು ಯಾವಾಗ ಎಚ್ಚರವಾಗ್ತಾವೋ ಆವಾಗ ಜಗತ್ತು ಎಚ್ಚರ ದಿಯಾ ಸಹ ಉದೇತಿ ವಾಪಸ್ ಬರ್ರಿ ದಿಯಾ ಸಹ ಉದೇತಿ ಬುದ್ಧಿ ಅಂದ್ರೆ ಅಂತಃಕರಣವು ಎಚ್ಚರವಾದಾಗ ಸಮಸ್ತ ಜಗತ್ತು ಎಚ್ಚರವಾಗುತ್ತದೆ ಅಂತಃಕರಣವು ನಿದ್ರಿಸಿದಾಗ ದಿಯಾ ಅಸ್ತಮೇತಿ ಅರ್ಥ ಏನೋ ಏಷ್ರವಿಭಾಷ್ಯ ಇದೇನಪ್ಪ ಅಂತಂದ್ರೆ ಪೂರಾ ಅಂತಃಕರಣದ ಬೆಳಕೆ ಜಗತ್ ಏನಿದು ಇದಷ್ಟು ಅಂತಃಕರಣದ ಬೆಳಕು ಕೆಆರ್ ಎಸ್ ಏನು ಇಷ್ಟು ಸುಂದರವಾಗಿದೆ ಎಲ್ಲ ಲೈಟಿನ ಬೆಳಕು ಎಲ್ಲ ಲೈಟಿನ್ ಬೆಳೆ ಈ ಇಂದ್ರಿಯಗಳು ಬೆಳಗುತ್ತವೆ ಈ ಇಂದ್ರಿಯಗಳನ್ನು ಬೆಳಗುವುದು ಯಾವುದು ಮನಸ್ಸು ಅಂತಃಕರಣ ಅಂತಃಕರಣವು ಬೆಳಗಿ ಆಮೂಲಿಕವಾಗಿ ಇಂದ್ರಿಯಗಳು ಬೆಳಗಿ ಆಮೂಲಿಕವಾಗಿ ಜಗತ್ತು ಬೆಳಗಿ ಆ ಬೆಳಗಿದ ಜಗತ್ತಿನಿಂದ ಎಲ್ಲಾ ಅನುಭವಗಳು ಟ್ರಾನ್ಸ್ಫರ್ ಆಗಿ ಅವು ಏನು ನಮ್ಮಲ್ಲಿ ಹೃದಿರುವುದರ ಸಂಗ್ರಹವಾಗಿದೆಯೋ ಅದೇ ಜಗತ್ತು ಧಿಯಾಸಹೋದೇತಿ ಧಿಯಾ ಅಸ್ತಮೇತಿ ಲೋಕ ಅಥಃ ಧಿ ಪ್ರವಿಭಾಷ್ಯ ಏಷ ಎಲ್ಲವೂ ಅಂತಃಕರಣದ ಬೆಳಕೆ ಆಗಿದೆ ಫೆಬ್ರವರಿ ಸಣ್ಣ ಧೀಲೋಕ ಜನ್ಮ ಶಯಧಾಮ ಪೂರ್ಣ ಸದ್ವಸ್ತು ಒಂದು ಕಡೆ ನೋಡಿದರೆ ಇಡೀ ಜಗತ್ತು ಇದು ಧಿಲೋಕ ಇನ್ನೊಂದು ಕಡೆ ಸ್ವಲ್ಪ ವಿಚಾರ ಮಾಡಿ ನೀವು ನೋಡ್ರಿ ಏನಾಗ್ತದೆ ಆತ್ಮ ವಸ್ತು ಇದು ಜನ್ಮಿಸುವುದು ಇಲ್ಲ ಕ್ಷಯವಾಗುವುದು ಇಲ್ಲ ಆತ್ಮ ವಸ್ತು ಜನ್ಮಿಸಿ ಬ್ರಹ್ಮಣ ಹೇಳ್ತಾರೆ ಆತ್ಮ ವಸ್ತು ಯಾವ ಸದ್ ವಸ್ತು ಅಂತ ನಾವು ಹುಡುಕ್ತಾ ಇದ್ದೇವೆ ಈಗ ಯಾವ ಸದ್ವಸ್ತುವಿನ ಸಂಶೋಧನೆಯನ್ನು ಮಾಡ್ತಾ ಇದ್ದೀವಿ ಯಾವ ಸದ್ವಸ್ತುವಿನ ಜಿಜ್ಞಾಸನ್ನು ಮಾಡ್ತಾ ಇದ್ದೀವಿ ಈ ಸದ್ ವಸ್ತು ಏನಿದೆಯೋ ಇದು ಕ್ಷಯ ಜನ್ಮ ಕ್ಷಯ ಶೂನ್ಯ ಇದಕ್ಕೆ ಜನ್ಮ ಇಲ್ಲ ಇದಕ್ಕೆ ನಾಶ ಇಲ್ಲ ಇದು ಜನ್ಮಿಸ್ತದೆ ಇದು ವೃತ್ತಿ ರೂಪದಲ್ಲಿ ಜನ್ಮಿಸ್ತದೆ ಜನ್ಮಿಸಿದ ವೃತ್ತಿ ರೂಪದ ಇದು ಮತ್ತೆ ಕ್ಷಯವಾಗ್ತದೆ ಇದು ಏನಿದು ಇದು ತೋರಿ ಅಡಗುವ ಅಲೆ ಮಾತ್ರ ತೋರಿ ಅಡಗುವ ಅಲೆ ಮಾತ್ರ ತೋರಿಕೆಯನ್ನು ಲಭ್ಯ ಇದೆ ಅಷ್ಟೇ ಏನಂತಾರೆ ಕನ್ನಡದಲ್ಲಿ ಆಟಿಕೊಂಡು ಲೆಕ್ಕ ವರ್ಲ್ಡ್ ಆಟ ಕುಂಟು ಲೆಕ್ಕ ಆದ್ರೆ ಒಂದು ಮಾತ್ರ ಸತ್ಯ ಇದು ತೋರುವುದು ಎಲ್ಲಿ ಅದೇ ಸದ್ವಸ್ತು ಅಡುಗುವುದು ಎಲ್ಲಿ ಅದೇ ಸದ್ವಸ್ತು ಆ ಸದ್ವಸ್ತುವಿನಲ್ಲಿ ಯಾವ ಇಲ್ಲ ಚಂದ್ರ ಕೇಳಿದ್ರು ಹಾವು ತೋರ್ತದೆ ಇಲ್ಲಿ ರಜ್ಜು ಸ್ವಲ್ಪ ರಜ್ಜು ಸ್ವಲ್ಪವು ಎಲ್ಲಿ ತೋರ್ತದೆ ರಜ್ಜು ಎಲ್ಲಿದೆಯೋ ಅಲ್ಲಿಯೇ ತೋರುತ್ತದೆ ಹೌದೋ ಅದು ರಜ್ಜು ಅಂದ್ರೆ ಹಗ್ಗ ಅದು ಹಗ್ಗ ಅಂತ ಗೊತ್ತಾದ ಮೇಲೆ ಹಾವು ಎಲ್ಲಿ ಹೋಯ್ತು ಎಲ್ಲಿ ತೋರಿತೋ ಅಲ್ಲಿ ಬರುತ್ತೆ ಅರ್ಥ ಏನು ಹಾವು ಹೇಗೆ ಕ್ಷಣಿಕವಾದ ಭಾಸ ಮಾತ್ರವಾದ ತೋರಿಕೆಯು ಹಾಗೆಯೇ ಕೆಟ್ಟವರು ಒಳ್ಳೆಯವರು ದಾನಿಗಳು ವಿಪುಣರು ಅನ್ನುವ ಇವೇನು ಭಾವಗಳಿವೆ ಕೆಟ್ಟವರು ಧರ್ಮ ಅಧರ್ಮ ಪಾಪಿಗಳು ಪುಣ್ಯವಂತರು ಅನ್ನುವ ಇವೇನು ಭೇದಗಳಿವೆ ನಮ್ಮವರು ನಿಮ್ಮ ಊರು ಬೇರೆಯವರು ತುಂಸಿಗಲ ಹಂಚಿಗಲ ಮಾವಾಳು ನಿವಾ ಅಂತ ಕದ ಕೇಳುವಾಗ ಒಂದು ಚೂಜ್ ನನ್ತ ಯಾಕೆ ಒಂದ ಆತ್ಮನಿಗೆ ಅವ್ರಿಗಿಲ್ಲ ನೀವು ಮನಸ್ಸು ಮಾಡಿದ್ರ ತಲೆ ಕೊನಿಸ ನೀವು ಬೇಕಾದ್ರೆ ಇವತ್ತು ವಿಚಾರ ಮಾಡ್ರಿ ನೀವು ಕೆಲಸ ಮಾಡ್ರಿ ಈಗ ನಿರ್ಧಾರ ಮಾಡಬ್ರಿ ಈಗ ಸಂಕಲ್ಪ ಮಾಡಿ ನಾನು ನಮ್ಮ ಜಾತಿಯವ್ರ ಜೊತೆನೆ ಕೂಡ್ತೇನೆ ರಾತ್ರಿ ಊಟಕ್ಕೆ ನಿರ್ಧಾರ ಮಾಡಿ ಇನ್ನು ಮುಂದಿನ ಕ್ಷಣ ಆಲ್ ಡಿಪೆಂಡ್ಸ್ ಅಪಾನ್ ರೀಡ್ಸ್ ದಿ ಮಠ ಮಠವನ್ನ ಯಾರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಡಿಪೆಂಡ್ ಇರ್ತಿದ್ದಾರೆ ಎಲ್ಲ ಜಾತಿ ಹುಟ್ಟಾಕಿದ್ದು ಸರ್ಕಾರ ಎಷ್ಟೇ ಹುಟ್ಟಾಕಿರಲಿ ಆದ್ರೆ ನಿಜವಾದ ಅಪರಾಧಿಗಳು ಸನ್ಯಾಸಿ ಮಠಾಧಿಪತಿಗಳು ಯಾರು ಇಲ್ಲ ಎಲ್ಲರೂ ಎಲ್ಲರೂ ಸೀರೀಸ್ ಆಫ್ ಅಪರಾಧ ಮಾಡಿದವರು ಸೀರೀಸ್ ಆಫ್ ಇದಕ್ಕೆ ಸರ್ಕಾರ ತಾಳೆ ಚಪ್ಪಾಳೆ ಕಟ್ಟಿದಷ್ಟೇ ಮಾಡಿದ್ದು ನಾವೆ ನಾವು ಸನ್ಯಾಸಿಗಳು ಯಾರು ಗುರುಗಳು ಅಂತಿದ್ದೀವಿ ಯಾರು ಆಚಾರ್ಯ ಅಂತಿದ್ದೇವೆ ಯಾರು ಮಠಾಧಿಪತಿಗಳು ಅಂತಿದ್ದೀವಿ ಯಾರು ಜಗದ್ಗುರುಗಳು ಅಂತಿದ್ದೇವೆ ನಾವು ಈ ಅಪರಾಧವನ್ನು ಮಾಡಿದ್ದೀವಿ ನಾವು ಹುಷಾರಾಗಿದ್ರೆ ಇಷ್ಟೊಂದು ಪ್ರಶ್ನೆ ಬರ್ತಿದ್ದೆ ಇರಲಿ ಆತ್ಮನಲ್ಲಿ ಇವು ಯಾವುಗಳ ಸ್ಪರ್ಶವೂ ಇಲ್ಲ ಆತ್ಮನ ಅಧಿಷ್ಠಾನದಲ್ಲಿಯೇ ಮುಟ್ಕೋತಾವೆ ಆತ್ಮನ ಅಧಿಷ್ಠಾನದಲ್ಲಿ ಗೆದ್ತಾವೆ ಆತ್ಮನಲ್ಲೇ ಅಡಗುತ್ತಾವೆ ಆದ್ರೂ ಕೂಡ ಇವುಗಳ ಸ್ಪರ್ಶ ಆತ್ಮನಿಗೆ ಇಲ್ಲೂ ಪದ್ಮ ಪತ್ರ ಇವ ಅಂಬಸ ಅಂಬಸಳಪು ನೀರು ಕೊಚ್ಚೆ ನೀರು ಆ ನೀರಿನಲ್ಲಿ ಕಮಲದ ಪದ್ಮ ಪತ್ರ ಕಮಲದ ಪತ್ರ ಕಮಲದ ಪತ್ರ ಎಲ್ಲಿದೆ ಹೆಸಲ್ನಂದ್ರೆ ಇದೆ ಆದ್ರೆ ಕೆಸರಿನ ಕಿಂಚಿತ್ತು ಕೂಡ ಅಂಟು ಅದು ಕಟ್ಟಿಕೊಂಡು ಅದು ಆತ್ಮ ಅರ್ಥ ಆಗ್ಲಿಲ್ಲ ಅರ್ಥ ಆಯ್ತು ನಿಮಗೆ ಆಗಿಲ್ಲ ಆಗಿಲ್ಲ ಆಗಿಲ್ಲ ಆಗಿಲ್ಲ ಆಗಿಲ್ಲ ಈಗ ಅರ್ಥ ಈಗ ಈಗಾಗ್ತದೆ ಭಾರಿ ಊಟ ಆದ ಕೈಗಳನ್ನ ನಾವು ಸೋಫಿಸಿ ತೊಳ್ಬೇಕು ಜಿದ್ದು ಸೋಫ ಹಚ್ಚಿ ತೊಳ್ಬೇಕು ಕೈ ಏನ್ ತಿಂದಿರೋದು ನಿಜವಾಗ್ಲೂ ತಿಂದಿದ್ ಯಾವ್ದು ನಾನಿ ಒಬ್ಬರೇ ನಾನು ನಾಡಿಗೆ ಸೋಫಾಸ್ತೇವೆ ಹೇಳ್ರಿ ಸ್ವಲ್ಪ ನಾಡಿಗೆಗಾರ ಸೋಫಿಸ್ತಾರೆ ನೀವು ಹಚ್ಕೋತ ನನಗೆ ಯಾಕೆ ಹಚ್ಕೋಬಾರ್ದು ಅದು ಅಲಕ್ಕ ನಿರನ್ನು ಎಲ್ಲ ತಾನೇ ಮಾಡಿರ್ತದೆ ತನಗೊಂಚೂರು ಅಂಟುಕೊಂಡಿರುತ್ತದೆ ಈಗ ಅರ್ಥ ಎಲ್ಲ ಆತ್ಮನಲ್ಲೇ ಜರುಗುತ್ತದೆ ಸ್ವತಃ ಆತ್ಮನಿಗೆ ಯಾವುದು ಅಂಟುವಿಕೆ ಆತ್ಮನೇ ನೀನು ಆ ಶ್ರದ್ಧ ವಸ್ತುವೆ ನೀನು ಅದನ್ನು ದರ್ಶನ ಮಾಡಿಕೊಂಡು ಅದರ ಅರಿವನ್ನು ಸ್ಪಷ್ಟ ಮಾಡಿ ಶೂನ್ಯ ಫಲ ಫಲ ಫಲ ಫಲ ಫಲ ಅಂತ ಕಲ್ಪನಾ ಲೋಕದಲ್ಲಿ ಹಾರಾಡಬೇಕ ಕೆಳಗ ಲ್ಯಾಂಡ್ ಹಾಗೂ ಸದ್ಗುರುವಿನ ಆಶ್ರಯದಲ್ಲಿ ನೀನು ನಿನ್ನ ನಿನ್ನ ಸ್ಥಾನವನ್ನ ತದ್ವಿದ್ಯೆ ಪ್ರಣಿಪಾತೆಯ ಪರಿಪ್ರಶ್ನೆಯನ್ನು ಸೇವೆಯ ತೇ ಜ್ಞಾನನು ಉಪದೇಶಂತೆ ಜ್ಞಾನಿನ ತೇ ಜ್ಞಾನಿನ ಜ್ಞಾನನು ಉಪದೇಶಂತೆ ಅವರು ನಿಮ್ಮ ದರ್ಶನ ಮಾಡ್ತಾರೆ ಯಾಕೆ ಈ ಪ್ರಮಾಣ ಗ್ರಂಥಗಳು ಇರೋದೇ ಮಾರ್ಗದರ್ಶನಕ್ಕಾಗಿ ಆದ್ದರಿಂದ ಯಾವ ಅಂತಃಕರಣ ಅಂತ ನಾವು ಹೇಳ್ತೇವೋ ಈ ಅಂತಃಕರಣವು ಎಚ್ಚರಾದಾಗ ಜಗತ್ತು ಎಚ್ಚರಾಗ್ತದೆ ಈ ಅಂತಕರಣವು ಯಾವಾಗ ಅಡಗುತ್ತದೆ ಅದೊತೆ ಜಗತ್ತು ಅಡಗುತ್ತದೆ ಮರಿಬೇಡಿ ಅಂತಃಕರಣವು ಎಚ್ಚರ ಜೊತೆಗೆ ಆತ್ಮನೇ ಇದ್ದಾನೆ ಅಂತಃಕರಣವು ಅಡಗುವುದರ ಜೊತೆಗೆ ಆತ್ಮನೇ ಇದ್ದಾನೆ ಇವನು ಎಚ್ಚರವೂ ಆಗೋದಿಲ್ಲ ಇವನು ಎಚ್ಚರವನ್ನು ತಪ್ಪೋದಿಲ್ಲ ಸದಾ ಇದ್ದಾನೆ ಹೇಗಿದ್ದಾನೆ ಇರುವಿಕೆಯಿಂದ ಇದ್ದಾನೆ ಸತ್ ಆಗಿ ಇದ್ದಾನೆ ಅದೇ ಸದರ್ಶ ಅದೇ ಸದರ್ಶ ಜಿಲೋಕ ಜನ್ಮ ಕ್ಷಯಧಾಮಪೂರ್ಣ ಸದ್ವಸ್ತು ಜನ್ಮ ಕ್ಷಯ ಶೂನ್ಯ ಸದ್ವಸ್ತುವಿಗೆ ಜನ್ಮನೂ ಇಲ್ಲ ಕ್ಷಯವೂ ಇಲ್ಲ ಜನ್ಮ ಶೂನ್ಯ ಕ್ಷಯ ಶೂನ್ಯ ಯಾವುದು ಸದ್ವಸ್ತು ಆದ್ರೆ ವೃತ್ತಿಗಳು ಭುವನ ಜಗತ್ತು ಇದು ಇದಕ್ಕೆ ಜನ್ಮನೂ ಇದೆ ಇವೆಲ್ಲವೂ ಏನನ್ನ ಆಶ್ರಯಿಸಿಕೊಂಡಿವೆ ಆತ್ಮನನ್ನ ಸದ್ವಸ್ತುವನ್ನ ಆಸಿಕೊಂಡಿವೆ ಮುಂದುವರಿಸೋಣ ಎಂಟನೇ ಶ್ಲೋಕ ು ಸದ್ದರ್ಶನ ಸಾಧನಾ ಪರಸರ್ಯಾ ಸದ್ವಸ್ತುನಿ ಪ್ರಾಪ್ತದಾತ್ಮ ನಿ ಸದ್ದರ್ಶನ ಮಿತ್ಯ ಸದ್ದರ್ಶನ ಸಾಧನಾ ಸಪರ್ಯಾ SAD ಸದ್ವಸ್ತು ಪ್ರಾಪ್ತ ತತ್ಮಭ ನಿಷ್ಠೇವ ಸದರ್ಶನೇಹಿರ್ಶನಿ ವೆರಿ ಸುಮೇ ಏನ್ ಸದರ್ಶನ ಸದ್ದರ್ಶನ ಬಂದು ಮಾತಾಡ್ತಾ ಇತ್ತು ಸ ನಮ ಸ್ವಲ್ಪ ನಿಜಾಚಾರ ನಮ್ ದೇವಸ್ಥಾನ ವಿಚಾರ ನಾವು ಇಷ್ಟೆಲ್ಲ ಮಾಡಿದ್ದೀವಿ ನಮ್ಮ ಅಕ್ಕ ಮಾಡುದ ನಮ್ ತಾತ ಮಾಡಿದ ನಮ್ಮ ಮುಂತಾತ ಮಾಡಿದ ನಮ್ಮ ಪರಂಪರೆಯಲ್ಲೇ ಇವನ್ನೆಲ್ಲ ಮಾಡ್ತಾ ಬಂದಿದ್ದೀವಿ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ನಮಗದ್ರ ಬಗ್ಗೆ ದ್ವೇಷ ಇಲ್ಲ ಹೇಳು ಹೇಳ್ತಿದ್ದೀವಿ ಅವು ಏನವು ಸದ್ದರ್ಶನ ಸಾಧನಾನಿ ಭಾವಿತು ನೋಡಿ ಅಜ್ಞಾನ ನಿವೃತ್ತಿಗೆ ಸಾಕ್ಷಾತ್ ಸಾಧನ ಅಂತ ಒಂದಿರ್ತದೆ ಸರ್ಕಾರಿ ಸಾಧನ ಅಂತ ನಾವು ಏನೇನು ಸಾಧನೆಗಳನ್ನು ಮಾಡ್ತೀವಿ ಯೋಗ ಮಾಡ್ತೀವಿ ಪ್ರಾಣಾಯಾಮ ಮಾಡ್ತೀವಿ ಜಪ ಮಾಡ್ತೀವಿ ಧ್ಯಾನ ಮಾಡ್ತೀವಿ ಅಭಿಷೇಕ ಮಾಡ್ತೀವಿ ಪೂಜೆ ಮಾಡ್ತೇವೆ ಪ್ರದಕ್ಷಿಣೆ ಹಾಕ್ತೀವಿ ಇನ್ನ ಇನ್ನ ಏನೇನೇನೇನು ಅನೇಕ ಅನೇಕ ಇವತ್ತು ಸಾಧನೆಗಳು ಅಂತ ನಾವೇನು ಅನ್ಕೊಂಡಿದ್ದೀವಿ ಈ ಸಾಧನೆಗಳು ಎರಡು ತರ ಇರ್ತವೆ ಒಂದು ಸಾಕ್ಷಾತ್ ಸಾಧನ ಇನ್ನೊಂದು ಸಹಕಾರಿ ಸಾಧನ ಈ ಸಹಕಾರಿ ಸಾಧನಗಳಿಗೆ ಅತಿ ಪ್ರಮುಖವಾದಂತಹ ಹೆಚ್ಚಿನ ಸ್ಥಾನವನ್ನು ಪಡೆದದ್ದು ಉಪಾಸನ ಜಪ ಉಪಾಸನ ಜಪ ಅದಕ್ಕೆ ಸ್ವಲ್ಪ ಕ್ರೂಡ್ ಲೆವೆಲ್ನಲ್ಲಿ ಪೂಜ ಗ್ರಾಸ್ ಸ್ಥೂಲ್ ಅದಕ್ಕೆ ಸ್ವಲ್ಪ ಸೂಕ್ಷ್ಮ ಜಪ ಅದಕ್ಕಿಂತ ಸೂಕ್ಷ್ಮ ಉಪಾಸನ ದೇವಿ ಉಪಾಸನ ಆಂಜನೇಯ ಉಪಾಸನ ಗಣಪತಿ ಉಪಾಸನ ಹಾಗೆ ಧ್ಯಾನಕ್ಕೆ ಹೋಗ್ಬೇಕಂತೇನಿ ನೀನು ಉತ್ಕಟವಾಗಿ ಭಾವಿಸುವ ಅದು ಬಹಳ ಮುಖ್ಯ ನೀನು ಭಾವಿಸ್ಬೇಕು ಏನು ಭಾವಿಸ್ಬೇಕು ಮನೆಗಳನ್ನು ಭಾವಿಸ್ಬೇಕು ಅಲ್ಲಿ ತಿಳ್ಕೋಕೆ ಏನೂ ಸ್ಥಾನ ಇಲ್ಲ ತಿಳ್ಕೋಬೇಕೋ ಇಲ್ಲಿ ಬಂದು ಕೂತು ಇವೆಲ್ಲ ತಲೆ ಹೋಗುದಲ್ಲ ಸಂತೋಷ ಅಲ್ಲಿ ಕೂತ್ಕೊಂಡು ಭಾವಿಸಿ ಭಾವಿಸಿ ಮಗು ಭಾವಿಸ್ತದೆ ನಮ್ಮ ಅಪ್ಪ ಸುಪ್ರನ್ನ ಭಾವಿಸ್ಬೋದು ನಮ್ಮ ಅಮ್ಮನ ಕೈ ಅಡಗಿ ನೋಡ್ಬೇಕು ಏನ್ ರಿಚಿ ಆ ಡಾಕ್ಟರ್ ಕೈ ಗುಣದಲ್ಲಿ ಏನ್ ಜಾಸ್ತಿ ಖರ್ಚೆ ಇರುವುದನ್ನ ಗುಣ ಮಾಡಿ ಇವೆಲ್ಲವೂ ಭಾವಿಸಿ ಮಗು ಅಮ್ಮ ನಿನ್ ಕಣ್ಣು ಐಶ್ವರ್ಯ ನಂದ ಏನಿರ ಐಶ್ವರ್ಯ ಕಣ್ ಕಣ್ ತಗೊಂಡ್ಬಿಟ್ಟು ಮತ್ತೆ ಏನಲ್ಲಿದೆ ಭಾವಿಸುವುದು ಭಾವಿಸ ಉಪಾಸನ ಭಾವಿಸುವುದರಲ್ಲಿ ಮಹತ್ವ ಇದೆ ಅದೇ ರೀತಿ ಈ ಜಪ ಕೂಡ ಈ ಜಪ ಕೂಡ ಹೇಗಿದೆ ಉಚ್ಚ ಜಪ ಮಂದ ಜಪ ಅಂತಃಕರಣದಲ್ಲಿ ಜಪ ಜಪ ಮತ್ತು ಮೂರು ಮನೆ ಲೌಡ್ ಜಪ ಮಧ್ಯಮ ಜಪ ಅಂತಃಕರಣದಲ್ಲಿ ಜಪದಲ್ಲಿ ಜಪ ಇವು ಒಂದಕ್ಕಿಂತ ಒಂದು ಸೃಷ್ಷ ಅರ್ಥವೇಲ್ವೋ ಆದ ಕಾರಣ ಮೊಟ್ಟ ಮೊದಲಿಗೆ ಹೇಳ್ತಾರೆ ನೀನು ಪೂಜಾ ಇತ್ಯಾದಿಗಳನ್ನ ಮಾಡು ಸ್ಥೂಲ ಭಾವದಲ್ಲಿ ನಂತರ ಹೇಳ್ತಾರೆ ಈ ಜಪವನ್ನ ಮಾಡು ಇನ್ನೂ ಸೂಕ್ಷ್ಮ ಬೇಕೋ ನೀನು ಭಾವಿಸು ಧ್ಯಾನವನ್ನು ಮಾಡು ಆದ್ರೆ ಮರಿಬೇಡಿ ಇವಷ್ಟು ಸಾಧನೆಗಳು ಸಹಕಾರಿ ಸಾಧನೆಗಳು ಜೀವ जगत ईश्वर जीवन व्यवहार मध्यदेव इंदा आचे साधने ज्योतिष होम अग्निहोत्र मत जीव जगत ईश्वर एक बतावे उपासना वीरभद्र उपासना ಶಿವೋಪಾಸನ ವಿಷ್ಣು ಉಪಾಸನ ಕೃಷ್ಣ ಉಪಾಸನ ದೇವಿ ಉಪಾಸನ ಜೀವ ಜಗತ್ತು ಈಶ್ವರ್ ಈಶ್ವರ ಇದ್ದಾನೆ ಇಲ್ಲ ಇವಷ್ಟು ಇದರೊಳಗೆ ಇರ್ತವೆ ಇದ್ರ ದಾಟಿ ಆಚೆ ಹೋಗೋದೇ ಇಲ್ಲ ಆದ್ದರಿಂದಲೇ ಇವುಗಳಿಗೆ ಸಹಕಾರಿ ಸಾಧನೆಗಳು ಅಂತ ಕರೆ ಸಮಯ ಇವು ಆತ್ಮನ ಕಡೆಗೆ ಹೋಗುದಿಲ್ಲ ಅಂದರೆ ಇವು ಸಹಕಾರಿ ಸಾಧನ ಹೇಗಾಗ್ತವೆ ಇವು ಸಹಕಾರ ಇವು ಸಹಕಾರಿ ಸಾಧನ ಹೇಗಾಗ್ತವೆ ಅಂದ್ರೆ ಅಂತಃಕರಣವನ್ನು ಶುದ್ಧ ಮಾಡುವುದರ ನವಾಗಿ ಸಹಕಾರಿ ಸಾಧನೆ ಗಾಯತ್ರಿ ಉಪಾಸನೆ ಗಣಪತಿ ಉಪಾಸನೆ ಈ ಉಪಾಸನೆಗಳನ್ನು ನೀವು ಕೇಳಿ ತೆಗೆದುಕೊಳ್ಳುವುದರಿಂದ ಈ ಮನಸ್ಸು ಬುದ್ಧಿಗಳಿಗೆ ಒಂದು ಶಿಸ್ತಿನ ಹ್ಯಾಬಿಟ್ ಅಲ್ಲಿ ಪ್ರಾಪ್ತಿಯಾಗುತ್ತೆ ಒಂದು ಶಿಸ್ತಿನ ನಿಯತ್ತಿನ ಮಾರ್ಗದರ್ಶನಕ್ಕೆ ಸಿಗುತ್ತವೆ ಈ ನಿಯತ್ತಿನ ಮಾರ್ಗದರ್ಶನದಲ್ಲಿ ಏನಾಗ್ತದೆ ನಮ್ಮ ನೆಗೆಟಿವ್ ಆಟಿಟ್ಯೂಡ್ಸ್ ಏನಿವೆ ಏನು ನಕಾರಾತ್ಮಕವಾದಂತಹ ಬಿಹೇವಿಯರ್ಸ್ ಏನಿವೆ ಇವೆಲ್ಲವೂ ಕೂಡ ಸಕಾರಾತ್ಮಕವಾಗಿ ಪರಿವರ್ತನೆ ಎಲ್ಲ ನೆಗೆಟಿವ್ ಹೋಗ್ತವೆ ಪಾಸಿಟಿವ್ ಗ್ರೋತ್ ಆಗ್ತದೆ ಆ ಮೂಲಕವಾಗಿ ಇವನು ವಿಚಾರವಂತರಾಗ್ತಾನೆ ಮತ್ತು ಪ್ರಬುದ್ಧನಾಗ್ತಾನೆ ಇದೇ ಚಿತ್ತ ಶುದ್ಧಿ ಇದನ್ನೇ ಅಂತಕರ ಶುದ್ಧಿ ಅಂತ ಉಪಾಸನಾ ಮೂಲಕವಾಗಿ ಜಪದ ಮೂಲಕ ಹಾ ಒಂದು ಒಂದು ದೃಷ್ಟಿಯಲ್ಲಿ ಅಂತಕರಣವು ಶುದ್ಧವೇ ಇದೆ ಅದಕ್ಕೆ ಶುದ್ಧಿ ಅವಶ್ಯಕತೆ ಇಲ್ಲ ಆದ್ರೆ ಇನ್ನೊಂದು ದೃಷ್ಟಿಯಲ್ಲಿ ರಾಗದ್ವೇಷಾದಿ ಕಲ್ಮಶಗಳು ಅಲ್ಲಿ ಇರುವುದರಿಂದ ಅದು ಅಶುದ್ಧವಾದಂತೆ ತೋರುತ್ತದೆ ಅದನ್ನ ಶುದ್ಧೀಕರಿಸೋದಕ್ಕೆ ನಾವು ಶುದ್ಧ ಅಂತ ಕಾರಣ ಅಂತಕರಣವು ಸಹಜವಾಗಿ ಶುದ್ಧವೇ ಇದೆ ಸ್ಕ್ರೀನ್ ಸ್ಕ್ರೀನ್ ಇದ್ದಾಗ ಏನು ಅಂಟುಕೊಂಡಲ್ಲ ಏನು ಆಗಿಲ್ಲ ಆದ್ರೆ ನಮಗೆ ಸ್ಕ್ರೀನ್ ಗೊತ್ತೇ ಇಲ್ಲಲ್ರಿ ನಮಗೆ ಅಂತ ಕಣ ಗೊತ್ತೇ ನಮ್ಗೆ ಗೊತ್ತಿರೋದೇನು ರಾಗ ದ್ವೇಷ ಕ್ರೋಧ ಬೇಕು ಬೇಡ ಇಷ್ಟ ಅನಿಷ್ಟ ಇವೇ ನಮ್ಗೆ ಗೊತ್ತಿರೋದು ಅವುಗಳ ಮೇಲೆ ಚಿಕ್ಕದಾಗ್ತದ ಅದೇ ನಮ್ಮ ಜೀವನ ಆಗಿ ಹೋಗ್ತದೆ ಇದು ಶಾಂತವಾಗಬೇಕು ಆ ಶಾಂತವಾದ ಆ ಫಲ ಏನಿದೆಯೋ ಅದನ್ನು ಚಿತ್ತಶುದ್ಧಿ ಅಂತ ಕಂಡು ಶುದ್ಧಿ ಕರಿ ಸೊ ಈ ಸಹಕಾರಿ ಸಾಧನೆಗಳು ನೀನು ಏನನ್ನೂ ಬಯಸದೆ ಜನರಲ್ಲಿ ಉಪಾಸನ ಯಾರ ಕೈಲಿ ತಗೋತಾರೆ ಅವರು ಏನೋ ಒಂದಿಲ್ಲ ಒಂದು ಬಯಕೆಯನ್ನು ಇಟ್ಕೊಂಡಿದ್ದಾರೆ ನನಗೆ ಆ ಸಿದ್ಧಿ ಸಿಗಲಿ ನನಗಿಂತ ಸಿದ್ಧಿ ಸಿಗಲಿ ನನಗೆ ಜನಾಕರ್ಷಣ ಸಿದ್ಧಿ ಸಿಗಲಿ ನನಗೆ ಧನಾಕರ್ಷಣ ಸಿದ್ಧಿ ಸಿಗಲಿ ಇವೆಲ್ಲ ಆಪೇಕ್ಷಣ ಇಟ್ಕೊಂಡೇ ಗೋಮ ಹವನಾದಿಗಳು ಉಪಾಸನೆಗಳನ್ನು ಮಾಡ್ತಾರೆ ಅದರಿಂದ ಚಿತ್ತ ಶುದ್ಧಿ ಆಗೋದಿಲ್ಲ ಇನ್ನ ಅವರು ಅಂದುಕೊಂಡು ಫಲ ಸಿಗುತ್ತದೆ ಇಲ್ಲ ಅವರಿಗೆ ಕೇಳಬೇಕು ನಾವು ಆದ್ರೆ ಚಿತ್ತಶುದ್ಧಿ ಮಾತ್ರ ಆಗೋದಿಲ್ಲ ಯಾಕೆ ಅಹಂಕಾರ ಎನ್ನು ಹಾಗೆ ಇರ್ತದೆ ನೋಡಿ ಜೀವ ಜಗತ್ತು ಈಶ್ವರ ಅನ್ನುವ ಈ ಮೂರು ಶಬ್ದಗಳ ಏನ ರೌಂಡಪ್ ಇದೆ ಇದರ ಗರ್ಭದಲ್ಲಿ ಏನೆಲ್ಲ ಬರ್ತದೆ ಏನಪ್ಪ ಮೊದಲು ಇವನು ಮಟೀರಿಯಲಿಸ್ಟಿಕ್ ಈಗೋ ಇಟ್ಕೊಂಡಿದ್ದ ಈಗಿವನು ಪರಮಾತ್ಮನ ಈಗೋ ಇಟ್ಕೊಂಡ ಅಂದ್ರೆ ಇವನು ಅಹಂಕಾರ ಏನು ಹೋಗೋದಿಲ್ಲ ಆದ್ರೆ ಇವನು ಇವನೇನಾಗ್ತಾನೆ ಇವನು ಶ್ರೇಷ್ಠ ಶ್ರೇಷ್ಠ ದೈವಿ ಭಕ್ತ ಅನ್ನುವ ಅಹಂಕಾರ ಬೆಳೆಸ ಹಾ ಅವೆಲ್ಲ ಬಣ್ಣ ಹಚ್ಚಬೇಕಷ್ಟೇ ನಾವು ಆದ್ರೆ ಮರಿಬಾರ್ದು ಜೀವ ಜಗತ್ತು ಈಶ್ವರ ಈ ರೌಂಡ್ ಅಪ್ ನೋಳಗ ಬರ್ತದೆಲ್ಲ ಅವರು ಯೋಗಿ ಅಹಂಕಾರ ಅವರು ಭಕ್ತಿ ಅಹಂಕಾರ ಅವರು ಪಾಂಡಿತ್ಯದ ಅಹಂಕಾರ ನಾನು ಶ್ರೇಷ್ಠ ಶ್ರೇಷ್ಠನಾದಂತ ಮೆಡಿಟರ್ ಮೆಡಿಟೇಟರ್ ನಾನು ಶ್ರೇಷ್ಠ ಧ್ಯಾನಿ ಇದ್ದೇನೆ ಿ ಅನ್ನುವ ಅಹಂಕಾರ ಬಟ್ this is better than that. ಯಾವುದು ಈ ಏನು ಮಟೀರಿಯಲಿಸ್ಟಿಕ್ ವರ್ಲ್ಡ್ ಅಂತ ನಾವು ಕರಿತಾ ಇದ್ವಿ ಅವನು ಏನು ತಾನೆ ಅವುಗಳಲ್ಲಿ ನೋಡಿದ್ಯಾ ನಾ ಆರಿಸ್ ಬಂದೆ ನೋಡಿ ನನಗೆ ಹದಿನೆಂಟು ಸಾವಿರ ಓಟ್ ಜಾಸ್ತಿ ಬಿದ್ದು ನೋಡಿ ನನಗೆ ಮೂವತ್ತು ಸಾವಿರ ಜನ ಇದ್ದಾರೆ ನನ್ ಇದಿಷ್ಟು ಏರಿಯಾ ನಂದ ಅದು ಅಹಂಕಾರ ಬದಲು ಆ ಅಹಂಕಾರಕ್ಕಿಂತ ಈ ಅಹಂಕಾರ ಬೆಸ್ಟ್ ಅತಿ ಸುಂದರ ಮಾತಿ ಆದ ಸಿಂಧ ಇದ್ರೊಳಗೆ ಭಾರಿ ಭಾರಿ ಕಿಲಾಡಿ ಭಾರಿ ಕಿಲಾಡಿ ಹೇಳ್ತಾರೆ ಏನಂದ್ರೆ ಒಬ್ಬರನ್ನ ಹೊಗಳದಿ ಎರಡು ಕಾರಣಕ್ಕೆ ಹೊಗಳಬೇಕು ಒಂದು ಹೊಗಳಿ ಹೊಗಳಿ ಹೊಗಳಿ ಅವರು ಈಗೋ ಬೆಳೀತಾ ಹೋಗ್ತಾರೆ ಚೆನ್ನಾಗಿ ಬೆಳೀಬೇಕು ಇನ್ನೊಂದು ಹೊಗಳಿ ಹೊಗಳಿ ಹೊಗಳಿ ನಮ್ಮ ಸಂಸ್ಥೆ ಕೆಲಸ ಮಾಡಿ ಸೊ ಪ್ಲಸ್ ಪಾಯಿಂಟ್ ಒನ್ ಪ್ಲಸ್ ಪಾಯಿಂಟ್ ಅವರಿಗೆ ಒನ್ ಪ್ಲಸ್ ಪಾಯಿಂಟ್ ನಮ್ ಒನ್ ಪ್ಲಸ್ ಪಾಯಿಂಟ್ ಏನು ಅಂದ್ರೆ ನಮ್ಮ ಸಂಸ್ಥೆ ಬೆಳಿ ಅವ್ರಿಗೆ ನೀ ಪ್ಲಸ್ ಪಾಯಿಂಟ್ ಹಾ ಅವ್ರಿಗೂ ಪ್ಲಸ್ ಪಾಯಿಂಟ್ ಅದ ಹೇಗೆಂದ್ರೆ ಬಲೂನಿಗೆ ಗಾಳಿ ಹಾಕಿದ್ದೀವಿ ಗಾಳಿ ಹಾಕಿದ್ದೀವಿ ಗಾಳಿ ಹಾಕಿದ್ದೀವಿ ಗಾಳಿ ಹಾಕಿದ್ದೀವಿ ಎಷ್ಟು ಗಾಳಿ ಹಾಕ್ತಿಯಪ್ಪ ಎಷ್ಟು ಗಾಳಿ ಹಾಕ್ತೀಯ ದಮ್ ಅಂತ ಆ ಈಗೋ ಒಡೆದು ಹೋಗುವಷ್ಟು ಈಗೋ ಪೂಸ್ಟ್ ಮಾಡ್ಬೇಕಂತ ಆವಾಗ ಅವನಿಗೆ ಒಳ್ಳೇದಲ್ಲ ಈ ದ್ವಾರಕನಾಥ್ ರೆಡ್ಡಿ ಅಂತಿದ್ರು ನೀವು ಬೆಂಗಳೂರಿನಲ್ಲಿ ಗೊತ್ತಿರ್ಬೇಕಿದಲ್ಲ ದ್ವಾರಕನಾಥ ರೆಡ್ಡಿ ಅಂತೇಳಿ ಈ ಭಾರತೀಯ ವಿದ್ಯಾಭವನ ಭಾರತೀಯ ವಿದ್ಯಾಭವನ ಅಂತಲ್ಲ ಚಾಲಕ್ಯ ಉಂಟು ಭಾರತೀಯ ವಿದ್ಯಾಭವನ ರೇಸ್ಕೋಸ್ ಭಾರತೀಯ ವಿದ್ಯಾಭವನ ಅದೇ ಕಡೆ ದ್ವಾರಕನಾಥ್ ರೆಡ್ಡಿ ಅವ್ರ ಮನೆ ನ್ಯೂಟ್ರಿನ್ ಚಾಕ್ಲೇಟ್ ಓನರ್ ಇನ್ನೊಕ್ಷ ಹೇಳ್ಬೇಕಾದ್ರೆ ನ್ಯೂಟ್ರಿನ್ ಚಾಕ್ಲೇಟ್ ಓನರ್ ಹ ಅವ್ರ ದಯಾನಂದ ಕುಟೀರ ಅಂತ ತಮ್ಮ ಮನೆಯನ್ನ ಕರ್ಶ ದಯಾನಂದ ಕುಟೀ ಸೊ ನಾವೆಲ್ಲ ಒಬ್ಬರ ಸಣ್ಣ ಸನ್ ಪ್ರತಿಚಾರಿದ್ವಿ ಏನ್ ಗೊತ್ತಾಗ್ತಿದ್ದಲ್ಲ ಬಟ್ ಆಶ್ಚರ್ ಅನಿಸ್ತಿತ್ತು ಸಿನಿಮಾನಂದ ಕೂತ್ರೆ ನಿಂತ ಅವ್ರಿಗೆ ಏ ಬಾ ಬಗಣ ಏ ಬಾ ಬಗಣ ಅಲ್ಲೊಂಥರಾ ಖುಷಿ ಅಂದ ಕರೀತಾರೆ ಯಾವ ತಿಂಡಿ ತರ ಮಾತಾಡ್ಸ್ತಾರೆ ಮತ್ತೊಂದು ಮತ್ತೆ ಒಂದು ಹಾರ ಹಾಕ್ಸೋದು ಮತ್ತೆ ಮತ್ತೊಂದು ಹರಾಕ್ಸು ಮತ್ತೆ ಕರ್ಕೊಂಡು ಹೋಗೋದು ಅಲ್ಲಿ ಕರ್ಕೊಂಡು ಹೋಗೋದು ಇಲ್ಲಿ ಕರ್ಕೊಂಡೋಗೋದು ನಮ್ಗೆ ಅಷ್ಟೆ ಅನ್ನಿಸ್ತಿತ್ತು ಕಡೆ ಬಂದ್ ಫೈ ಮಾರ್ನಿಂಗ್ ಒಂದು ಐದಾರು ವರ್ಷ ಆದ್ಮ ನಮಗೆ ಸಡನ್ ಸರ್ಪ್ರೈಸ್ ನ್ಯೂಸ್ ಏನಂದ್ರೆ ಅವರ ಫ್ಯಾಕ್ಟ್ರಿ ಮನೆ ಎಲ್ಲ ಬಿಟ್ಬಿಟ್ಟು ಸನ್ಯಾಸ ಬಂದ ಓಹೋ ಇದಕ್ಕೆ ಈಗೋ ಬ್ಲಾಸ್ಟ್ ಅಂದರೆ ಇದನ್ನ ಈಗೋ ಬ್ಲಾಸ್ಟ್ ಅಂತ ಕರೆಯೋದು ಈಗೋ ಹ್ಯಾಸ್ ಟು ಬಿ ಬ್ಲಾಸ್ಟ್ ಸಾಧನ ಏನಿದಕ್ಕೆ ನಿರ್ವಸ್ಕಾರಿ ಸಾಧನ ಪರ್ವಾಗಿಲ್ಲ ಮಾಡು ಆ ಅಹಂಕಾರ ಆಗೋದಕ್ಕಿಂತ ಈ ಅಹಂಕಾರ ಒಳ್ಳೆದು ಅಟ್ಲೀಸ್ಟ್ ನಾನು ಗುಪ್ತ ಅನ್ನೋದಕ್ಕಿಂತ ನಾನು ಭಕ್ತ ಅನ್ನೋದನ್ನು ಬೆಳೆಸ್ಕೊಂಡಿರೋ ಸಾಧ್ಯ ಅಲ್ಲಿ ಗುಪ್ತ ಸಿಕ್ಕದ್ದನ್ನೆಲ್ಲ ಬೇಕು ಬೇಕಂದ ಬೇಕು ತನಕ ತಿನ್ಕೊತೋಗ್ತಿದ್ದಿ ಎಲ್ಲ ಅನುಭವಿಸ್ಕೊತ ಹೋಗ್ತಿದ್ದಿ ಇಲ್ಲೇನಪ್ಪ ನೀನು ಒನ್ ಎ ಸಿಂಪಲ್ ಪ್ರಶ್ನೆ ನಿನ್ನ ಜೀವನ ಎಲ್ಲ ಭಗವಂತನ ಸಮರ್ಪಿತವಾಗಿದೆ ಈ ಪ್ರಕಾರ ಸಹಕಾರಿ ಸಾಧನೆಗಳನ್ನು ನಾವೇನು ನಾಳೆ ಇನ್ನೂ ಆಳವಾಗಿ ಹೋಗ್ತೀವಿ ಈ ಸಹಕಾರಿ ಸಾಧನೆಗಳು ಜೀವ ಜಗತ್ತು ಈಶ್ವರ ಆಚೆಗೆ ಸದರ್ಶನಕ್ಕಲ್ಲ ಆದ್ರೆ ಸದರ್ಶನಿ ತೆಗೆದು ಸಹಕಾರ ಮಾಡುತ್ತದೆ ಹೆಂಗೆ ಸಹಕಾರ ಮಾಡ್ತದೆ ಚಿತ್ತ ಶುದ್ಧಿಯನ್ನ ಹೊಂದುವುದು ಸರ್ವೇ ಸುಖಿ ಸರ್ವೇ ಸಂತು ನಿರಾಮ ಸರ್ವೇ ವಜ್ರಾಡಿ ಪಶ್ಯಂತು ಅಷ್ಟೇ ದುಃಖ ಪಾಲ್ ಅಶ್ವೋ ಮಾ ಶಗ್ಗಮಯ ತಮಸೋ ಮಾ್ಯೋತಿರ್ಗಮಯ ಮೃತ್ಯೋ ಅಮೃತಮಯ ಓ ಶಾಂತಿ ಶಾಂತಿ ಶಾಂತಿ ಹರಿ ಓ ಶ್ರೀ ಗುರು ನಮಃ ಹರಿ ಜಯ ಶ್ರೀ ಸದ್ಗುರುನಾಥ ಮಹಾರಾಜ ಧನ್ಯವಾದ ಥ್ಯಾಂಕ್ ಯು ಪುನಃ ಏಳು ಗಂಟೆಗೆ